ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರ ವಿದ್ವತ್ತೆ ಸಹೃದಯತೆ ಸಾವಿರದ ಎಂಟುನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಒಂದು ದಿನ ನನ್ನ ಸಂಸ್ಕೃತ ಗುರುಗಳಾದ ಕಾಶಿ ರಾಘವೇಂದ್ರಾಚಾರ್ಯರವರು ತಮ್ಮ ಸುತ್ತಮುತ್ತ ಇದ್ದ ನಾಲ್ಕೈದು ಮಂದಿಯ ಶಿಷ್ಯರನ್ನು ಕುರಿತು ಹೀಗೆ ಹೇಳಿದರು ಎಲಾ ಇನ್ನು ನಾಲ್ಕೈದು ದಿವಸಗಳೊಳ ದಿವಸದೊಳಗಾಗಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಈ ಊರಿಗೆ ದಯ ಮಗನ ಮಧುವೆಗಾಗಿ ಅವರು ಬೆಂಗಳೂರಿನಿಂದ ಬರುತ್ತಾರೆ ಮಹಾವಿದ್ವಾಂಸರು ಅವರೆದುರುಗೇನಾದರೂ ನಿಮ್ಮ ಚೇಷ್ಟಿ ಮಾಡಿರಿ ಗುಡಿಯಾಗೋ ಮದುವೆ ಮನೆಯಾಗೋ ಏನಾದರೂ ಶಾಸ್ತ್ರ ವಿಚಾರ ಬಂದರೆ ನೀವು ಯಾರು ಆ ಪ್ರಸಕ್ತಿಗೆ ಬರಬೇಡಿ ಬಾಯಿ ಮುಚ್ಚಿಕೊಂಡಿರಿ ವಿಶ್ವೇಶ್ವರ ಶಾಸ್ತ್ರಿಗಳ ಮುಂದೆ ಬಾಲ ಬಿಚ್ಚಿದರೆ ಹುಲಿ ನಾನು ಹುಡುಗ ನನಗೆ ಯಾವ ಶಾಸ್ತ್ರದ ಗಂಧವೂ ಇರಲಿಲ್ಲ ಮತ್ತು ವಿಶ್ವೇಶ್ವರ ಶಾಸ್ತ್ರಿಗಳ ಹೆಸರನ್ನು ಕೂಡ ಅದಕ್ಕೆ ಮುಂಚೆ ಕೇಳಿದ್ದವನಲ್ಲ ಆದರೆ ಹುಲಿಯ ಬಾಯಿ ಎಂಬ ಉಪಮಾನ ನನ್ನ ಮನಸ್ಸಿಗೆ ಹಿಡಿಯಿತು ವ್ಯಕ್ತಿಯನ್ನು ನೋಡಬೇಕೆಂಬ ಕುತೂಹಲ ಉಂಟಾಯಿತು ಮೇಲೆ ಹೇಳಿದ ಮದುವೆ ಬಹು ಚೆನ್ನಾಗಿ ನಡೆಯಿತು ವರನು ವಿಶ್ವೇಶ್ವರ ಶಾಸ್ತ್ರಿಗಳ ಹಿರಿಯ ಮಗ ಕಾಶಿಪತಿ ಶಾಸ್ತ್ರಿ ಈತನು ಸಂಸ್ಕೃತ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದರು ಮತ್ತು ಇಂಜಿನಿಯರಿಂಗ್ ಪಾಸ್ ಮಾಡಿ ಕ್ರಮೇಣ ಮರಾಮತ್ ಇಲಾಖೆಯಲ್ಲಿ ಆಫೀಸರ್ ಹುದ್ದೆಯಲ್ಲಿದ್ದರು ಕನ್ಯೆ ನನಗೆ ಅಕ್ಕನಂತೆ ಇದ್ದಾಕೆ ನನಗಿಂತ ಎರಡು ಮೂರು ವರ್ಷ ದೊಡ್ಡವಳು ಲಕ್ಷ್ಮೀನರಸಮ್ಮನೆಂದು ಆಕೆಯ ಹೆಸರು ಆಕೆಯ ತಂದೆ ಲಕ್ಷ್ಮೀನಸಪ್ಪನವರೆಂಬ ಸ್ಕೂಲ್ ಮೇಷ್ಟರು ತಾಯಿ ಶ್ರೀಮತಿ ಭವಾನಮ್ಮನವರು ಅವರು ಆಚಾರನಿಷ್ಠರಾದ ಸಾತ್ವಿಕರು ಊರಲ್ಲಿ ತುಂಬಾ ಮರ್ಯಾದೆ ಪಡೆದಿದ್ದವರು ಅವರ ಮನೆಗೂ ನನ್ನ ಮನೆಗೂ ತುಂಬಾ ಸಮೀಪ ಎರಡು ಮನೆಗಳಿಗೂ ತುಂಬಾ ಸ್ನೇಹ ಲಕ್ಷ್ಮೀನರಸಪ್ಪನವರಿದ್ದ ಮನೆಯಲ್ಲಿದ್ದ ಒಂದು ತುಳಸಿ ಗಿಡ ನನ್ನ ಜ್ಞಾಪಕದಲ್ಲಿ ನಿಂತಿದೆ ಅದು ಒಂದು ಆಳೆತ್ತರ ಇತ್ತು ಅದರ ಕೊಂಬೆಗಳು ಹೆಬ್ಬೆಟ್ಟಿನ ಗಾತ್ರವಿದ್ದು ತುಳಸಿ ಮಣಿ ಕಡೆಯಲು ಕಡೆಯಲು ತಕ್ಕಷ್ಟು ದಪ್ಪವಾಗಿದ್ದವು ಈ ತುಳಸಿ ಗಿಡ ಇಷ್ಟು ಸೊಂಪಾಗಿ ಬೆಳೆದಿದೆಯಲ್ಲ ಇದಕ್ಕೆ ಏನು ಮಾಡುತ್ತೀರಿ ಎಂದು ಯಾರಾದರೂ ಕೇಳುವರು ಲಕ್ಷ್ಮೀನರಸಪ್ಪನವರು ಅದಕ್ಕೆ ನಾವು ಮಾಡುವ ಪೋಧಿ ಹಾಗಿದೆ ಎನ್ನುವರು ಅದೇನು ಪೋದಿಯೋ ಯಾರಿಗೂ ತಿಳಿಯದು ತುಳಸಿ ಗಿಡ ಹಾಗೆ ಸೊಂಪಾಗಿ ಮರದಂತೆ ಬೆಳೆದಿದ್ದನ್ನು ನಾನು ಇನ್ನೆಲ್ಲಿಯೂ ಕಂಡಿಲ್ಲ ಇನ್ನೊಂದು ಉಪಕತ್ತೆ ಸಂಗತವಾಗಿದೆ ಸುಬ್ಬರಾಮಯ್ಯನವರು ಲಕ್ಷ್ಮೀನಸಪ್ಪನವರ ಸೋದರಮಾವಂದಿರು ಸುಬ್ಬರಾಮಯ್ಯ ರಾಮಸುಬ್ಬಯ್ಯ ಎಂಬುವರು ದೊಡ್ಡ ವಿದ್ವಾಂಸರಂತೆ ಅವರು ಅರವತ್ತರ ಸುಮಾರಿನಲ್ಲಿದ್ದಾಗ ಪತ್ನಿವಿಯೋಗವಾಯಿತಂತೆ ಅವರಿಗೆ ಮಕ್ಕಳಿರಲಿಲ್ಲ ಸುಬ್ಬರಾಮಯ್ಯನವರು ತಮ್ಮ ಮನೆಯಲ್ಲಿದ್ದ ತಪ್ಪಲೆ ಬಿಂದಿಗೆ ಮೊದಲಾದ ಪಾತ್ರೆಗಳನ್ನೆಲ್ಲ ದೇವಸ್ಥಾನಗಳಿಗೂ ಶತ್ರುಗಳಿಗೂ ಬಡಬ್ರಾಹ್ಮಣರಿಗೂ ದಾನ ಮಾಡಿ ಕೈ ತೊಳೆದುಕೊಂಡು ತಮ್ಮಲ್ಲಿ ಉಳಿದಿದ್ದ ಕೊಂಚ ನಗದನ್ನು ತೆಗೆದುಕೊಂಡು ಕಾಶಿಗೆ ಹೋಗಿ ಅಲ್ಲಿ ಕೊಂಚ ಕಾಲದ ಮೇಲೆ ಸನ್ಯಾಸ ತೆಗೆದುಕೊಂಡರಂತೆ ಲಕ್ಷ್ಮೀನಸಪ್ಪನವರು ತಮ್ಮನ್ನು ಸಾಕಿ ಬೆಳೆಸಿದ ಸೋದರ ಮಾವನ ಹಂಬಲವನ್ನು ಬಿಡಲಾರದೆ ಆಗಾಗ ಅವರಿಗೆ ಕಾಗದ ಬರೆದು ಬರಬೇಕೆಂದು ಕಾಶಿಯಿಂದ ಸ್ವಾಮಿಗಳು ತಾವು ಹಾಗೆ ಬರೆತಕ್ಕದ್ದಲ್ಲವೆಂದು ಮಮತಾ ತಮಗೆ ಯುಕ್ತವಲ್ಲವೆಂದು ಹೇಳಿ ಸಮಾಧಾನದ ಕಾಗದಗಳನ್ನು ಬರೆಯಿಸಿದರಂತೆ ಲಕ್ಷ್ಮೀನಸಪ್ಪನವರಿಗೆ ಅದರಿಂದ ಸಮಾಧಾನ ಬರಲಿಲ್ಲ ಮತ್ತೆ ಮತ್ತೆ ಪೇಚಾಡಿ ಕಾಗದ ಬರೆದರು ಕಡೆಗೆ ಸ್ವಾಮಿಗಳೇ ಕಣಿಖರಿಸಿ ಮುಳಬಾಗಿಲಿಗೆ ಬಂದರು ಮೂರು ದಿನ ಸತ್ರದಲ್ಲಿ ತಂಗಿದ್ದರು ಮೂರನೆಯ ದಿನ ರಾತ್ರಿ ಎಂದಿನಂತೆ ಮಲಗಿದರು ನಾಲ್ಕನೆಯ ದಿನ ಬೆಳಿಗ್ಗೆ ಎಂದಿನಂತೆ ಹೇಳಲಿಲ್ಲ ರಾತ್ರಿ ಯಾವಾಗಲೋ ಕಳೇಬರವನ್ನು ತ್ಯಜಿಸಿದ್ದರು ಬಳಿಕ ಕಳೇಬರವನ್ನು ಮುಳಬಾಗಲು ಊರಿನ ಪೂರ್ವ ಕಡೆ ಸುಮಾರು ಅರ್ಧ ಮುಕ್ಕಾಲು ಮೈಲಿ ಆಚೆಯಿರುವ ಇರುವ ಶಂಕರ ತೀರ್ಥವೆಂಬ ದೊಡ್ಡ ಪುಷ್ಕರಣಿಯ ದಕ್ಷಿಣ ಪಾರ್ಶ್ವದಲ್ಲಿ ಸಮಾಧಿ ಮಾಡಿದ್ದಾಯಿತು ಆ ಸಮಾಧಿಯ ಮೇಲೆ ಒಂದು ಮಣ್ಣು ದಿಬ್ಬ ಇದ್ದದನ್ನು ನಾನು ಕಂಡಿದ್ದೇನೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ್ದೇನೆ ಆ ದಿಬ್ಬದ ಪಕ್ಕದಲ್ಲಿಯೇ ಇನ್ನೊಂದು ವೃಂದಾವನವಿದೆ ಅದು ಭಾಗವತ ಸಂಪ್ರದಾಯದ ಶ್ರೀ ಕೃಷ್ಣಾನಂದ ಸ್ವಾಮಿಗಳ ಮಠದ ಒಬ್ಬ ಯತೀಂದ್ರರದು ನಾನು ಹೇಳುತ್ತಿರುವ ಕಾಲದಲ್ಲಿ ಸಮಾಜದಲ್ಲಿ ಉತ್ತಮ ರೆನಿಸಿದವರು ಲಕ್ಷ್ಯದಲ್ಲಿರಿಸಿಕೊಂಡಿದ್ದದ್ದು ಐಶ್ವರ್ಯವನ್ನಲ್ಲ ಈಶ್ವರ ಸನ್ನಿಧಿಯನ್ನು ಲಕ್ಷ್ಮೀನಸಪ್ಪನವರ ಸಂಬಳ ತಿಂಗಳಿಗೆ ಏಳು ರೂಪಾಯಿ ಇರಬಹುದು ಅವರ ಮನಸ್ಸಿನ ನಿರ್ಮಲತೆಯು ಭೂತದೆಯು ಸಂತೋಷವು ಈ ಹೊತ್ತು ಐದು ಪಡೆಯ ಪಡೆಯುವವರಿಗೂ ದುರ್ಲಭವಾದದ್ದು ಹುಲಿಬಾಯಿ ಈಗ ಮದುವೆ ಮನೆಗೆ ಹಿಂತಿರುಗೋಣ ಅದು ಐದಾರು ದಿವಸದ ಹಬ್ಬ ವಿಶ್ವೇಶ್ವರ ಶಾಸ್ತ್ರಿಗಳವರು ಮದುವೆ ಮನೆಯಲ್ಲಿಯೂ ಗುಡಿಯಲ್ಲಿಯೂ ಹೋದ ಕಡೆಯಲ್ಲೆಲ್ಲ ಸರಸವಾಗಿ ಸೌಮ್ಯವಾಗಿರುತ್ತಿದ್ದರು ಎಲ್ಲರೊಡನೆಯೂ ಮೃದುವಾಗಿ ಮಾತನಾಡುವರು ಅನೇಕ ಮಂದಿ ವಿದ್ವಾಂಸರು ಅವರನ್ನು ಕಂಡರು ಅವರಲ್ಲಿ ಬಹುಮಂದಿ ಮಾಧ್ವರು ಅನೇಕ ಶಾಸ್ತ್ರ ಪ್ರಸಂಗಗಳು ಬಂದಿದ್ದಿರಬೇಕು ಆದರೆ ವಿಶ್ವೇಶ್ವರ ಶಾಸ್ತ್ರಿಗಳ ಬಾ ಹುಲಿಬಾಯಿ ಕಾಣಿಸಲಿಲ್ಲ ನನಗೆ ಆಶ್ಚರ್ಯವಾಯಿತು ಎಲ್ಲಿ ಹುಲಿಬಾಯಿ ಎಲ್ಲಿ ಸಿಂಹ ಅಲ್ಲಿಂದ ಎಂಟು ಹತ್ತು ವರ್ಷ ಕಳೆಯಿತು ಸಾವಿರದ ಒಂಬೈನೂರ ಹತ್ತರ ಸುಮಾರಿನಲ್ಲಿ ನಾನು ವಿಶ್ವೇಶ್ವರ ಶಾಸ್ತ್ರಿಗಳ ಬೆಳಿಗ್ಗೆ ಹೋಗಿ ಅವರಲ್ಲಿ ಕಾವ್ಯ ಪಾಠ ಮಾಡಬೇಕೆಂಬ ಅಭಿಲಾಷೆಯನ್ನು ಭಿನಯಿಸಿದೆ ಅವರು ಬಹು ಸಂತೋಷದಿಂದ ಒಪ್ಪಿದರು ಅದೇ ವೇಳೆ ನಾನು ಅವರ ಔಟ್ಹೌಸ್ನಲ್ಲಿ ವಸ ಮಾಡಲು ಅನುಮತಿ ಪಡೆದಿದೆ ಹೀಗೆ ಹತ್ತಿರವಿದ್ದದ್ದರಿಂದ ಪಾಠ ಸಾಗಲು ಅನುಕೂಲಿಸಿತು ಒಂದೆರಡು ವರ್ಷ ಕಳೆಯಿತು ಒಂದು ದಿನ ಶಂಕರ ಮಠದಲ್ಲಿ ಯಾವುದೋ ವಿದ್ವತ್ ಸದಸ್ಸು ಸೇರಿತು ಅಲ್ಲಿ ಮಹಾ ಮಹೋಪಾಧ್ಯಾಯ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವೈದ್ಯನಾಥ ಶಾಸ್ತ್ರಿಗಳು ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ಹರಿಯಾಚಾರ್ಯರು ಶ್ರೀನಿವಾಸಾಚಾರ್ಯರು ಇದ್ದರು ವಿಶ್ವೇಶ್ವರ ಶಾಸ್ತ್ರಿಗಳು ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು ಹೊಸಕೋಟೆಯವರು ಇದ್ದರು ಯಾವುದೋ ಒಂದು ಪ್ರಕರಣವನ್ನು ಯಾರೋ ಎತ್ತಿದ್ದರು ಬಹುಶಃ ನುಗ್ಗೆಹಳ್ಳಿ ತಿರುಮಲಾಚಾರ್ಯರೆಂದು ಜ್ಞಾಪಕ ಅದರ ಮೇಲೆ ಕೋಟಿ ಹಾಕಿದರು ಸುಬ್ಬಾಶಾಸ್ತ್ರಿಗಳು ಅದರ ಮೇಲೆ ರಗಳೆ ಬೆಳೆಯಿತು ಆಗ ವಿಶ್ವೇಶ್ವರ ಶಾಸ್ತ್ರಿಗಳು ವಾದದಲ್ಲಿ ಸೇರಿಕೊಂಡರು ಆಗ ಕಾಣಿಸಿಕೊಂಡಿತು ಹುಲಿಬಾಯಿ ಆ ಹೊತ್ತಿನ ವಾದಿ ಪ್ರತಿವಾದಿಗಳಲ್ಲಿ ಯಾರೋ ಒಬ್ಬರು ಪ್ರಯೋಗಿಸಿದ್ದ ಮಾತು ರೂಪದಲ್ಲಿ ಸಾಧುವಲ್ಲವೆಂದು ಅದನ್ನು ಕ್ಲೇಷಪಟ್ಟು ಸಮರ್ಥನೆ ಮಾಡಿದರು ಅದು ಅಪಾರ್ಥಕ್ಕೆ ಕಾರಣವಾಗುತ್ತದೆಂದು ವಿಶ್ವೇಶ್ವರ್ಯ ಶಾಸ್ತ್ರಿಗಳು ಉತ್ತರ ಹೇಳಿದರು ಎಲ್ಲ ಸಂಸ್ಕೃತದಲ್ಲಿ ಈ ಉತ್ತರ ಹೇಳುವ ಅವಸರದಲ್ಲಿ ಅವರು ಕೊಟ್ಟ ಉದಾಹರಣೆಗಳು ಅವರ ಧ್ವನಿ ಅದರ ಧೋರಣೆ ಅದನ್ನು ನೋಡಿ ಎಲ್ಲರೂ ಬೆರಗಾದರು ವಾಗ್ಗೋ ವಾಗ್ದೋರಣೆ ಎಂದರೆ ಅದು ಶಾಸ್ತ್ರದ ಮೇಲೆ ಅಧಿಕಾರವೆಂದರೆ ಅದು ಹೀಗೆ ಶಾಸ್ತ್ರದ ವಾದ ಪ್ರತಿವಾದಗಳು ಬಂದ ಹೊರತು ಮಿಕ್ಕ ಹೊತ್ತಿನಲ್ಲಿ ವಿಶ್ವೇಶ್ವರಿಯ ವಿಶ್ವೇಶ್ವರ ಶಾಸ್ತ್ರಿಗಳು ಹಸುಮಗುವಿನಂತೆ ಮೃದು ನಗು ನಗುತ್ತಿರುವವರು ಸುಲಭವಾಗಿ ಮಾತನಾಡುವರು ಎಲ್ಲರೊಡನೆಯೂ ಬೆರೆಯುವರು ಶಾಸ್ತ್ರದಲ್ಲಿ ಪ್ರಚಂಡರು ಮನುಷ್ಯತ್ವದಲ್ಲಿ ಸಹೃದಯರು ಸರ್ವದಾ ವಿನೀತರು ವಿಶ್ವೇಶ್ವರ ಶಾಸ್ತ್ರಿಗಳ ಉದ್ಯೋಗ ವಿಶ್ವೇಶ್ವರ ಶಾಸ್ತ್ರಿಗಳ ಮನೆತನದ ಹೆಸರು ಚಪ್ಪಲ್ಲಿ ಎಂದು ಆ ಮನೆತನದ ಶಾಖೆಗಳು ಮೂರು ನಾಲ್ಕಿರುವವನು ಇರುವಂತೆ ನನಗೆ ತಿಳಿದು ಬಂದಿದೆ ಆದರೆ ಅದು ಒಂದು ಊರಿನ ಹೆಸರೋ ಅದು ಊರಾಗಿದ್ದ ಪಕ್ಷದಲ್ಲಿ ಎಲ್ಲಿದೆಯೋ ನಾನು ವಿಚಾರಿಸಿಲ್ಲ ಶಾಸ್ತ್ರಿಗಳವರು ಬೆಂಗಳೂರಿಗೆ ಯಾವಾಗ ಬಂದರೋ ಯಾವ ಸಂದರ್ಭದಲ್ಲಿಯೋ ಅದು ನನಗೆ ತಿಳಿಯದು ಅವರ ವಿದ್ಯಾಗುರುಗಳ ಹೆಸರು ನನಗೆ ಗೊತ್ತಿಲ್ಲ ಅವರು ಸಾವಿರದ ಮೊದಲೇ ಬೆಂಗಳೂರಿಗೆ ಬಂದಿದ್ದಿರಬೇಕು ಆ ಕಾಲದಲ್ಲಿ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆ ಇನ್ನೂ ಹುಟ್ಟಿರಲಿಲ್ಲ ಮೊದಮೊದಲು ವಿಶ್ವೇಶ್ವರ ಶಾಸ್ತ್ರಿಗಳು ಕೆಲ ಮಂದಿ ಗೃಹಸ್ಥರ ಮನೆಗಳಲ್ಲಿ ಪಾಠ ಹೇಳುತ್ತಿದ್ದರು ಅವರಲ್ಲಿ ಮುಖ್ಯರಾದವರು ವಿ ಎನ್ ಮತ್ತು ಬಿ ವೆಂಕಟಪ ಇವರ ಜೊತೆಗೆ ಭಾಷ್ಯಂ ತಿರುಮಲಾಚಾರ್ಯರು ಮೊದಲಾದವರ ಪ್ರಯತ್ನಗಳಿಂದ ತುಳಸೀಸು ತೋಟದಲ್ಲಿ ಪ್ರಾರಂಭವಾಗಿದ್ದ ಖಾಸಗಿ ಪಾಠಶಾಲೆಯಲ್ಲಿಯೂ ಶಾಸ್ತ್ರಿಗಳು ಉಪಾಧ್ಯಾಯರಾಗಿದ್ದರು ಆ ಖಾಸಗಿ ಶಾಲೆಯನ್ನು ಸರಕಾರವು ತನ್ನ ಯಾಜಮಾನ್ಯಕ್ಕೆ ತೆಗೆದುಕೊಂಡಿತ್ತಂತೆ ಅದೇ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯ ಮೂಲರೂಪ ಹಾಗೆ ಬದಲಾವಣೆ ನಡೆದು ಅಲ್ಲಿಂದ ಮುಂದಕ್ಕೆ ವಿಶ್ವೇಶ್ವರ್ಯ ಶಾಸ್ತ್ರಿಗಳು ಸರಕಾರಿ ನೌಕರರಾದರು ಅವರ ಕೈಗೆ ಹುಕುಂ ತಲುಪಿದ ದಿವಸ ಆ ಸಂತೋಷವನ್ನು ಹೇಳಿಕೊಳ್ಳಬೇಕೆಂದು ಶಾಸ್ತ್ರಿಗಳು ವಿ ಎನ್ ನರಸಿಂಹಯ್ಯಂಗಾರ್ಯರ ಮನೆಗೆ ಹೋದರಂತೆ ಅಯ್ಯಂಗಾರಿಯರು ಸಂತೋಷಪಟ್ಟು ಶಾಸ್ತ್ರಿ ಭಾವಮಾಕೃತ್ಯ ಮೇಸ್ತ್ರಿ ಭಾವಮು ಪಾಕೃತ ಎಂದು ಅಭಿನಂದಿಸಿದರಂತೆ ಇದುವರೆಗೂ ಶಾಸ್ತ್ರಿಗಳಾಗಿದ್ದೀರಿ ಇನ್ನು ಮೇಲೆ ಮೇಸ್ತ್ರಿ ಇದಕ್ಕೆ ಎರಡರ್ಥ ಸ್ಕೂಲ್ ಮೇಸ್ಟರ್ ಎಂದಾದರೂ ಆಗಬಹುದು ಹುಲಿಯಾಳುಗಳ ಮೇಲೆ ಉಸ್ತುವಾರಿ ನಡೆಸುವವನೆಂದಾದರೂ ಆಗಬಹುದು ಇಂಥ ಕುಚೋದ್ಯಗಳನ್ನು ಮಾಡುವುದರಲ್ಲಿ ವಿಎನ್ ನರಸಿಂಹಯ್ಯಂಗಾರ್ಯರು ಹೆಸರುವಾಸಿಯಾಗಿದ್ದರು ವಿ ಎನ್ ನರಸಿಂಹಯ್ಯಂಗಾರ್ಯರು ಸ್ವತಂತ್ರ ಚರಿತ್ರೆಗೆ ತಕ್ಕವರು ವಿಶ್ವೇಶ್ವರ ಶಾಸ್ತ್ರಿಗಳು ಸಂಸ್ಕೃತ ಪಾಠಶಾಲೆಯ ಕೆಲಸದಿಂದ ಸೆಂಟ್ರಲ್ ಕಾಲೇಜಿಗೆ ಬಂದರು ಸಂಸ್ಕೃತ ಪಂಡಿತರಾಗಿ ಬಹುಶಃ ಈ ಸುಮಾರಿನಲ್ಲಿ ಆತ್ಕಾಶ್ರೀನಿವಾಸ ಚಾರ್ ಅವರು ಮುಜುರಾಯಿ ಇಲಾಖೆಯ ಮುಖ್ಯಸ್ಥರಾಗಿ ದೇವಸ್ಥಾನಗಳ ಆಡಳಿತವನ್ನು ಕ್ರಮಕ್ಕೆ ತರಲು ಪ್ರಯತ್ನಿಸುತ್ತಿದ್ದ ಕಾಲದಲ್ಲಿ ಅವರ ಬೇಡಿಕೆಯಂತೆ ವಿಶ್ವೇಶ್ವರ ಶಾಸ್ತಿಗಳು ಶೈವಾಗಮ ಸಾರ ಎಂಬ ಗ್ರಂಥವನ್ನು ಪ್ರಕಟಣೆಗಾಗಿ ಪರಿಷ್ಕಾರ ಮಾಡಿಕೊಟ್ಟರು ಅವರಿಗಿಂತ ಹಿಂದೆ ಸೆಂಟ್ರಲ್ ಕಾಲೇಜಿನಲ್ಲಿ ಪಂಡಿತರಾಗಿದ್ದವರು ರಾಮಶೇಷ ಶಾಸ್ತ್ರಿಗಳೆಂಬುವರು ಅವರನ್ನು ಕುರಿತು ಹೇಳಬೇಕಾದ ಮಾತು ಹೊಂದಿದೆ ರಾಮಶೇಷಶಾಸ್ತ್ರಿಗಳು ರಾಮಶೇಷಶಾಸ್ತ್ರಿಗಳ ವಿಷಯ ನನಗೇನು ತಿಳಿಯದು ಅವರ ಶಿಷ್ಯರಲ್ಲೊಬ್ಬರಾಗಿದ್ದ ನವರತ್ನ ರಾಮರಾಯರು ನನಗೆ ಹೇಳಿದ ಒಂದು ಸಂಗತಿಯನ್ನು ಹೇಳುತ್ತೇನೆ ರಾಮಶೇಷ ಶಾಸ್ತ್ರಿಗಳು ಸಂಸ್ಕೃತ ಕನ್ನಡಗಳೆರಡರಲ್ಲಿಯೂ ಘನ ವಿದ್ವಾಂಸರು ಅವರು ಕಾವ್ಯ ಪಾಠ ಹೇಳುತ್ತಿದ್ದದ್ದು ಬಹು ಸೊಗಸಂತೆ ಕನ್ನಡದ ಪದ್ಯಗಳನ್ನು ವೃತ್ತಗಳನ್ನು ಬಹು ಮನೋಹರ ಶೈಲಿಯಲ್ಲಿ ಓದಿ ವಿವರಿಸುತ್ತಿದ್ದರಂತೆ ಅವರು ಪಾಠ ಹೇಳುವಾಗ ಅದನ್ನು ಆಲಿಸಲು ಆ ತರಗತಿಗೆ ಸೆರೆದಿದ್ದ ಇತರ ವಿದ್ಯಾರ್ಥಿಗಳು ಪ್ರೊಫೆಸರುಗಳು ಸಹ ಕಿಟಕಿಗಳ ಮುಂದೆ ನಿಂತು ಕೇಳುತ್ತಿದ್ದರಂತೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಜಿ ಜಿ ಠೇಟ್ರವರು ಕೂಡ ಹಾಗೆ ಕೇಳಿ ಸಂತೋಷಿಸಿದ್ದುಂಟಂತೆ ಟೇಟ್ ಸಾಹೇಬರು ಕೊಂಚ ಕೊಂಚ ಕನ್ನಡ ಕಲಿತಿದ್ದರು ಸಂಸ್ಕೃತ ಕೂಡ ಕಲಿಯಲು ಪ್ರಾರಂಭಿಸಿದ್ದರು ಒಂದು ದಿನ ಬೆಳಿಗ್ಗೆ ಕಾಲೇಜು ರಾಮಶೇಷ ಶಾಸ್ತ್ರಿಗಳು ಕಾಲೇಜಿಗೆ ಬಂದಿದ್ದರು ನಿಯಮಾನುಸಾರವಾಗಿ ಅವರು ಆಗ ಅವರಿಗೆ ಕ್ಲಾಸು ಇರಲಿಲ್ಲ ಬಿಡುವಾಗಿದ್ದರಿಂದ ಅವರು ಮತ್ತಿಬ್ಬರು ಸಹೋಬ ಸಹೋಪಾಧ್ಯಾಯರುಗಳು ಕಾಲೇಜ್ ಕಟ್ಟಡದ ಮುಂದಣ ವರಾಂಡದಲ್ಲಿ ನಿಂತು ಏನೋ ಮಾತನಾಡುತ್ತಿದ್ದರು ಆ ಹೊತ್ತಿಗೆ ಸರಿಯಾಗಿ ಟೇಟ್ ಸಾಹೇಬರ ಸವಾರಿ ಅಲ್ಲಿಗೆ ಬಂದಿತ್ತು ಅವರೂ ಮಾತಿನಲ್ಲಿ ಸೇರಿದರು ಐದು ನಿಮಿಷವಾದ ಬಳಿಕ ಟೇಟ್ ಸಾಹೇಬರು ತಾವು ಹೊರಡಲು ಅಪ್ಪಣೆ ಬಿಡಿದರು ಆಗ ನಾಲ್ವರೈವರೊಡನೆಯು ಕೈ ಕುಲುಕಿದರು ಹಾಗೆಯೇ ತಮ್ಮ ಕೈಯನ್ನು ರಾಮಶೇಷ ಶಾಸ್ತ್ರಿಗಳ ಕಡೆ ಚಾಚಿದರು ದಯವಿಟ್ಟು ಮಾಫ್ ಮಾಡಬೇಕು ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ ಎಂದರು ಟೇಟ್ ಅವರು ಅದು ಯಾಕೆ ನೀವು ಬಾಯಲ್ಲಿ ಚುಟ್ಟ ಇಟ್ಟುಕೊಂಡು ಅದನ್ನು ಮುಟ್ಟಿಕೊಂಡಿದ್ದೀರಿ ಅದು ಎಂಜಲು ತೇಳ್ ಸಾಹೇಬರು ಕೂಡಲೇ ತಮ್ಮ ಬಾಯಲ್ಲಿದ್ದ ಚುಟ್ಟ ತುಂಡನ್ನು ಬಿಸಾಟು ಕೋಣೆ ಕೋಣೆಯೊಳಕ್ಕೆ ಹೋಗಿ ಕೈ ತೊಳೆದುಕೊಂಡು ಬಂದು ಕೈ ಚಾಚಿದರು ಈಗ ಆಗಬಹುದಲ್ಲ ಈಗಲೂ ಸಾಧ್ಯವಿಲ್ಲ ಈ ಅಮಾವಾಸ್ಯೆ ನಾನು ಮನೆಗೆ ಹೋಗಿ ಸ್ನಾನಾದಿ ಶುದ್ದಿಗಳನ್ನು ಮಾಡಿಕೊಂಡು ಪವಿತ್ರವಾದ ಕರ್ಮ ಮಾಡಬೇಕಾಗಿದೆ ಆದ್ದರಿಂದ ನಿಮ್ಮನ್ನು ಮುಟ್ಟಲಾರೆ ಹಾಗಾದರೆ ನಾನು ನಿಮ್ಮ ಕೈ ಕುಲುಕುವುದು ಯಾವಾಗ ಅದರಿಂದ ನನಗೆ ಸಂತೋಷವಾಗುತ್ತದೆ ನಿಮಗೆ ಸಂತೋಷವಾಗುವ ಕೆಲಸವನ್ನು ಮಾಡುವುದು ನನಗೆ ಸಂತೋಷ ಇನ್ನೊಂದು ದಿನ ಹೀಗೆಯೇ ಬೆಳಗ್ಗೆ ಕಾಲೇಜಿರುವಾಗ ನಾನು ತಮ್ಮಲ್ಲಿ ಬಂದು ತಿಳಿಸುತ್ತೇನೆ ಆ ದಿನ ತಾವು ತಾವು ಶೇಕ್ ಹ್ಯಾಂಡ್ ಮಾಡಬಹುದು ಟೇಡ್ ಇದರಿಂದ ತುಂಬ ಮೆಚ್ಚುಗೆ ಆಯಿತು ಅವರು ರಾಮಶೇಷಶಾಸ್ತ್ರಿಗಳ ಸ್ವ ಸ್ವವ್ರತ ನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದರು ಮಂತ್ರಾಧಿಕಾರ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿನಲ್ಲಿ ಸಂಸ್ಕೃತ ಸಾಹಿತ್ಯಧ್ಯಾಪಕರಾಗಿ ಬಹು ಮಂದಿ ಶಿಷ್ಯರ ಕೃತಜ್ಞತೆಯನ್ನು ಗೌರವವನ್ನು ಸಂಪಾದಿಸಿದರು ಅವರ ಕಾವ್ಯದ ಓದುಕಾರಿ ಓದುಗಾರಿಕೆಯಲ್ಲಿ ಸಂಗೀತದ ಇಂಪೂ ಇರಲಿಲ್ಲ ಕಂಠ ಮಾಧುರ್ಯವೂ ಇರಲಿಲ್ಲ ಆದರೆ ಅವರ ವ್ಯಾಖ್ಯಾನ ವೈಖರಿ ಕಾಂತಿಯುಳ್ಳದ್ದು ಅವರು ಪದಪದವನ್ನು ಬೇರೆ ಬೇರೆ ಬಿಡಿಸಿ ಪದದ ಜಾಯಮಾನವನ್ನು ಉದಾಹರಣೆಗಳಿಂದ ತೋರಿಸಿ ಕವಿಯ ಆಶಯವನ್ನು ಅಂತರಂಗವನ್ನು ಮಂದಟ್ಟು ಮಾಡಿಸುತ್ತಿದ್ದರು ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ದೊಡ್ಡ ಉಪಕಾರವೇನಿದ್ದಿತು ವಿಶ್ವೇಶ್ವರ ಶಾಸ್ತ್ರಿಗಳು ಆಚಾರನಿಷ್ಠರು ಮತ್ತು ಉದಾರಿಗಳು ವರ್ಷೇ ವರ್ಷೆ ತಮ್ಮ ಮನೆಯಲ್ಲಿ ರಾಮೋತ್ಸವ ನಡೆಸುತ್ತಿದ್ದರು ಇದರ ಸಂದರ್ಭಗಳಲ್ಲಿಯೂ ಇಂಥ ವಿಶೇಷ ಪೂಜೆ ಪಾರಾಯಣಗಳು ನಡೆಯುತ್ತಿದ್ದವು ನಾನು ಒಂದು ಸಾರಿ ಕೇಳಿದೆ ಅವರನ್ನು ತಾವು ವಿದ್ವಾಂಸರು ಆದರೆ ಮನೆಯಲ್ಲಿ ಶ್ರದ್ಧಾದಿ ಕರ್ಮಗಳು ನಡೆಯುವಾಗ ಬೇರೆ ಪುರೋಹಿತರನ್ನಿಟ್ಟುಕೊಳ್ಳುತ್ತೀರಿ ಅದು ಏಕೆ ಪುರೋಹಿತನು ಒಂದು ಅವಶ್ಯವಾದ ಕರ್ಮಾಂಗ ಮಂತ್ರಾಧಿಕಾರಿಯಾದ ಪುರೋಹಿತನ ಮನೆಯಲ್ಲಿ ಯಾವ ಕರ್ಮ ನಡೆಯಬೇಕಾದರೂ ಅವನು ಬೇರೊಬ್ಬ ಪುರೋಹಿತನನ್ನಿಟ್ಟುಕೊಳ್ಳಬೇಕು ಅದೇ ಶಾಸ್ತ್ರ ಚಾಮರಾಜಪೇಟೆಯ ಗೋಷ್ಟಿ ವಿಶ್ವೇಶ್ವರ ಶಾಸ್ತ್ರಿಗಳ ಮನೆಗೆ ವಿದ್ವಾಂಸರು ಬಹುಮಂದಿ ಬರುತ್ತಿದ್ದುದುಂಟು ಹೊಸಕೋಟೆ ವೆಂಕಟರಾಮಶಾಸ್ತ್ರಿ ನರಸಿಂಹಶಾಸ್ತ್ರಿಗಳು ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ತಿರುಮಲಾಚಾರ್ಯರು ಹರಿಯಾಚಾರ್ಯರು ಘರಣಿ ಕೃಷ್ಣಾಚಾರ್ಯರು ಮುತ್ತೂರು ನರ ನರಹರಿ ಶಾಸ್ತ್ರಿಗಳು ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರು ಮೊದಲಾದವರು ಮುಖ್ಯರು ಇವರಲ್ಲೆಲ್ಲ ಶಂಕರ ಶಂಕರಶಾಸ್ತ್ರಿಗಳವರಿಗೆ ವಿಶ್ವೇಶ್ವರ ಶಾಸ್ತ್ರಿಗಳವರಲ್ಲಿ ತುಂಬ ಸಲಿಗೆ ವಿಶ್ವೇಶ್ವರ ಶಾಸ್ತ್ರಿಗಳು ಸಂಜೆ ವರಂಡಾದಲ್ಲಿ ಕೂಡುವರು ಪಂಡಿತರು ಬಂದು ಸೇರುವರು ಯಾವುದೋ ವ್ಯಾಕರಣ ವಿಚಾರ ಅಥವಾ ಅಲಂಕಾರ ಶಾಸ್ತ್ರ ವಿಚಾರ ಅಥವಾ ಯಾವುದೋ ವ್ಯಾಖ್ಯಾನ ವಿವರ ಚರ್ಚೆಗೆ ಬರುವುದು ಶಂಕರಶಾಸ್ತ್ರಿಗಳು ತಾವು ರಚಿಸಿದ್ದ ಪದ್ಯವನ್ನು ಹೇಳುವರು ಎಲ್ಲರೂ ವಿನೋದಿಂದ ಮಾತನಾಡುವರು ತಿರುವಾಡಿಯ ಪರಿಷತ್ತು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ದಕ್ಷಿಣ ದೇಶದ ತಿರುವಾಡಿ ಎಂಬಲ್ಲಿ ಒಂದು ವಿದ್ವತ್ ಪರಿಷತ್ತು ನಡೆಯಿತು ಹಿಂದೂ ಸಮಾಜದ ವಿದ್ಯುತ್ ಸಂಪ್ರದಾಯಗಳಲ್ಲಿ ಅವಶ್ಯವಾದ ಸುಧಾರಣೆಗಳು ಏನೆಂಬುದನ್ನು ಕುರಿತು ವಿಚಾರ ಮಾಡುವುದಕ್ಕಾಗಿ ಸೇರಿದ್ದದ್ದು ಆ ಪರಿಷತ್ತು ವಿಶ್ವೇಶ್ವರ ಶಾಸ್ತ್ರಿಗಳು ಆ ಪರಿಷತ್ತಿಗೆ ದಯಾಮಡಿಸಿದರು ಅಲ್ಲಿಂದ ಅವರು ವಾಪಸ್ ಬಂದ ದಿನ ಗಾಡಿಯಿಂದಿಳಿದ ಕೂಡಲೇ ನಾನು ಅವರಿಗೆ ಯಥಾ ಪ್ರಕಾರ ನಮಸ್ಕಾರ ಮಾಡಿದೆ ಅವರು ಸಂತೋಷಚಿತ್ತರಾಗಿದ್ದರು ಕುಶಲ ಪ್ರಶ್ನೆಗಳಾದ ಬಳಿಕ ನಾನು ಅವರನ್ನು ವಿದ್ವತ್ ಪರಿಷತ್ತಿನ ವಿಷಯ ಪ್ರಶ್ನೆ ಮಾಡಿದೆ ಅವರು ಹೇಳಿದ್ದು ಹೀಗೆ ಪರಿಷತ್ತಿಗೆ ಮಹಾ ಮಹಾವಿದ್ವಾಂಸರು ಬಂದಿದ್ದರು ಪ್ರೊಫೆಸರ್ ಮಳೂರು ರಂಗಾಚಾರ್ಯರು ಪ್ರೊಫೆಸರ್ ಕುಪ್ಪುಸ್ವಾಮಿ ಶಾಸ್ತ್ರಿಗಳು ಪ್ರೊಫೆಸರ್ ಸುಂದರರಾಮಯ್ಯರ್ ಯಾರೋ ಇಬ್ಬರು ಹೈಕೋರ್ಟ್ ಜಡ್ಜಿಗಳು ವಕೀಲರುಗಳು ಆ ಇದ್ದರು ಅದರ ವಿಶೇಷವೇನಂದರೆ ಈ ಲೌಕಿಕ ವಿದ್ವಾಂಸರುಗಳಿಗೆ ನಮಗೆಲ್ಲ ಬರುವಷ್ಟು ಸಂಸ್ಕೃತ ಬರುತ್ತದೆ ಶಾಸ್ತ್ರ ಗ್ರಂಥಗಳನ್ನು ಅವರೆಲ್ಲ ನಮ್ಮಂತೆಯೇ ನೋಡಿದ್ದಾರೆ ಹೀಗೆ ಅವರಿಗೆ ನಮ್ಮ ಶಾಸ್ತ್ರದ ತಿಳುವಳಿಕೆ ಇರುವುದಲ್ಲದೆ ನನ್ನಂಥ ವೈದಿಕರಿಗೆ ದುರ್ಬಲವಾದ ಲೋಕ ಪರಿಜ್ಞಾನವು ಅವರಿಗಿದೆ ನಿಮ್ಮ ಕಾಲದ ಸೆನ್ಸಸ್ ಎನ್ನುತ್ತಿರಲ್ಲ ಜನಸಂಖ್ಯೆ ನಾನಾ ಮತಸ್ತರ ಸಂಖ್ಯೆ ಈ ಮೊದಲಾದ ಸಂಗತಿಗಳನ್ನು ನಾವೇನು ಬಲ್ಲೆವು ಈಗ ಅನೇಕ ವಿಜ್ಞಾನ ಚಮತ್ಕಾರಗಳು ನಡೆಯುತ್ತಿವೆ ಇದನ್ನು ಆ ಲೌಕಿಕರು ಅಷ್ಟಿಷ್ಟು ಹೀಗೆ ಶಾಸ್ತ್ರ ಪಾಂಡಿತ್ಯದ ದೃಷ್ಟಿಯಿಂದ ನೋಡಿದರೆ ಆ ನಮಗಿಂತ ಕಡಿಮೆ ಇಲ್ಲ ಒಂದಂಶದಲ್ಲಿ ನಮಗಿಂತ ಅವರು ಹೆಚ್ಚು ಇನ್ನು ಧರ್ಮಶ್ರದ್ಧೆಯ ಮಾತು ಎಂದರೆ ಈ ವಿಷಯದಲ್ಲಿ ಅವರು ಕಡಿಮೆ ನಾವು ಹೆಚ್ಚು ಎಂದು ನಾವು ಹೇಳಿಕೊಳ್ಳುವುದು ಪ್ರಾಮಾಣಿಕ ವಾದೀತೆ ರಂಗಾಚಾರ್ಯರು ಸುಂದರರಾಮಯ್ಯರ್ ಮೊದಲಾದವರಿಗೆ ಧರ್ಮಶ್ರದ್ಧೆಯಲ್ಲಾಗಲಿ ಲೋಕಹಿತ ವಿಚಾರದಲ್ಲಾಗಲಿ ನ್ಯೂನತೆಯುಂಟೆಂದು ಯಾರು ಹೇಳಿಯಾರು ಹಾಗಾದರೆ ಅವರು ಮಾಡಿದ ತೀರ್ಮಾನಗಳನ್ನು ವೈದಿಕರು ಅಂಗೀಕರಿಸಿದರಷ್ಟೇ ಅಲ್ಲಿ ಬಂದ ವಿಷಯಗಳೆಲ್ಲ ಶಾಸ್ತ್ರದ ದೃಷ್ಟಿಯಿಂದಲೂ ಯುಕ್ತಿಯ ದೃಷ್ಟಿಯಿಂದಲೂ ಸಾಧುವಾಗಿಯೇ ಇವೆ ಹಾಗಾದರೆ ತಾವು ಅದನ್ನು ಒಪ್ಪಿದ್ದಾಯಿತಷ್ಟೇ ಕೆಲವು ವಿಷಯಗಳನ್ನು ನನಗೆ ಅನ್ವಯಿಸತಕ್ಕವಲ್ಲ ವಿಧವ ವಿವಾಹವನ್ನಾಗಲಿ ದ್ವಿತೀಯ ವಿವಾಹವನ್ನಾಗಲಿ ನಾನು ಮಾಡಿಕೊಳ್ಳುವ ವಯಸ್ಸೇ ನನಗೆ ಇಂಥ ಕೆಲವು ಪ್ರಶ್ನೆಗಳು ವೈಯಕ್ತಿಕವಾಗಿ ನನ್ನನ್ನು ಮುಟ್ಟಲಾರವು ಆದರೆ ಸಾಮಾನ್ಯವಾಗಿ ಆ ಪರಿಷತ್ತಿನ ಮನೋಭಾವವನ್ನು ವಿಚಾರ ಧೋರಣೆಯನ್ನು ಎಲ್ಲರೂ ಅಂಗೀಕರಿಸಿದ್ದೇವೆ ಅದು ಯಾರಾದರೂ ಅಂಗೀಕರಿಸಬೇಕಾದದ್ದೇ ಹೀಗೆ ವಿನಯ ಸಮನ್ವಿತವೂ ಉದಾರವೂ ಆದದ್ದು ಶಾಸ್ತ್ರಿಗಳ ಮನೋಭಾವ ಹೃದಯ ವೈಶಾಲ್ಯ ಒಂದು ದಿನ ನಾನು ಶಂಕರ ಶಾಸ್ತ್ರಿಗಳ ಮನೆಗೆ ಹೋದೆ ಅವರು ಮನೆಯಿಂದ ಹೊರಡುವುದರಲ್ಲಿದ್ದರು ನನ್ನನ್ನು ಜೊತೆಯಲ್ಲಿ ಬರುವಂತೆ ಕರೆದರು ನಾನು ಎಲ್ಲಿಗೆ ಎಂದು ಕೇಳಿದೆ ಅವರು ನಾನು ಕರೆದುಕೊಂಡು ಹೋಗುವ ಕಡೆಗೆ ಎಂದರು नुम वात्सल्य सलि ना सतोषदी हेटे विश्वेश्वर शास्त्री माने बड़े नमु निरीक्षकोटर चणकटरमणय्यनवर इतर वसू सामराजपेटिया बीदी होट्ण शेटरवर बंगलिया हिंदू रस्त ಅನಗೊಂಡನಹಳ್ಳಿ ಗೊಂಡಹಳ್ಳಿ ಸುಬ್ರ ಸುಬ್ಬಣ್ಣನವರ ತೋಟದ ಬಳಿ ಬಂದಿತ್ತು ಅಲ್ಲಿ ಒಂದು ಸಣ್ಣ ಶ್ರೀ ವಿಘ್ನೇಶ್ವರ ದೇವಾಲಯವಿದೆ ಶಂಕರಶಾಸ್ತ್ರಿಗಳು ದೇವಸ್ಥಾನದ ಬಾಗಿಲನ್ನು ಒಂದೆರಡು ಸಲ ಮೆಲ್ಲೆಗೆ ತಟ್ಟಿದರು ಒಳಗಿನಿಂದ ಒಬ್ಬ ಸನ್ಯಾಸಿಗಳು ಬಂದು ಬಾಗಿಲು ತೆರೆದು ಸಂಸ್ಕೃತದಲ್ಲಿ ಎಲ್ಲರನ್ನೂ ಕರೆದರು ಆ ಸನ್ಯಾಸಿಯ ವಯಸ್ಸು ಮೂವತ್ತೈದು ನಲವತ್ತು ಇರಬಹುದು ಕಾವಿ ಶಾಟಿಯನ್ನು ಹಾಸಿ ಅದರ ಮೇಲೆ ಮಲಗಿದ್ದಿರಬೇಕೆಂದು ತೋರುತ್ತದೆ ತಲೆದಿಂಬಿನ ಕಡೆ ಮೂರು ನಾಲ್ಕು ಬಾರಿ ಪುಸ್ತಕಗಳಿದ್ದವು ಆತನ ಮಾತಿನಿಂದ ಧರೊಳೆಯಿಂದ ಅವರು ಬಂಗಾಳ ತೋರಿತು ಅವರು ಸಂಸ್ಕೃತ ಭಾಷೆಯಲ್ಲಿ ಮಾತು ಪ್ರಾರಂಭ ಮಾಡಿ ಸಂತೋಷವನ್ನು ಸೂಚಿಸಿದರು ಶಂಕರಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಉತ್ತರ ಹೇಳಿ ನಾವೆಲ್ಲ ತಮ್ಮ ಅಮೃತವಾಣಿಯನ್ನು ಕೇಳುವುದಕ್ಕೆ ಬಂದಿದ್ದೇವೆ ಯಾವ ವಿಷಯವನ್ನಾದರೂ ಕುರಿತು ನಮಗೆ ತಿಳಿವಳಿಕೆ ಕೊಡಬೇಕು ಎಂದು ಬೀಳಿದರು ಸ್ವಾಮಿಗಳು ನನಗೆ ತಿಳಿದಿರುವುದು ಪರಿಮಿತವಾದದ್ದು ಏನು ಹೇಳಲಿ ಎಂದರು ಶಂಕರಶಾಸ್ತ್ರಿಗಳವರು ಬ್ರಹ್ಮಸೂತ್ರದ ಆನಂದಮಯಾಧಿಕರಣದಲ್ಲಿ ಆನಂದಮಯೋ ವ್ಯಾಸಾತ್ ಎಂಬ ಸೂತ್ರ ಉಂಟಷ್ಟೇ ಅದರ ಮೇಲೆ ವ್ಯಾಖ್ಯಾನವಾಗಬಹುದು ಎಂದು ಬೇಡಿದರು ಸ್ವಾಮಿಗಳು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಉಪನ್ಯಾಸ ಮಾಡಿದರು ಮಯಟ್ ಶಬ್ದ ವ್ಯಾಪ್ತಿ ತಾತ್ಪರ್ಯಗಳ ವಿಷಯ ಆ ವಾಕ್ಸರಣಿಯಿಂದ ಸಭಿಕರೆಲ್ಲ ಮೈಮರೆಯುತ್ತಂತಿದ್ದರು ಇಂಥ ವಾಣಿಯನ್ನು ಕೇಳುವುದಕ್ಕಿಂತ ದೊಡ್ಡ ಭಾಗ್ಯವೇನಿದ್ದು ಎಂದು ಮಾತನಾಡಿಕೊಂಡರು ವಿಶ್ವೇಶ್ವರಶಾಸ್ತ್ರಿಗಳು ಅದುವರೆಗೂ ಮುಖರಂತೆ ಇದ್ದವರು ಆಗ ಎದ್ದು ಮೈ ಮೇಲಿದ್ದ ದೋತ್ರವನ್ನು ನಡುವಿಗೆ ಸುತ್ತಿ ಎರಡನೆಯ ಸಾರಿ ಸಾಷ್ಠಾಂಗ ನಮಸ್ಕಾರ ಮಾಡಿ ಹೀಗೆಂದರು ನಮಗೆ ಈ ಹೊತ್ತು ಶ್ರೀಮದಾರ್ಯರ ದರ್ಶನ ಸಾಕ್ಷಾತ್ತಾಗಿ ಅನುಭವವಾದಂತಿದೆ ನಾವು ಧನ್ಯರಾದೆವು ಶ್ರೀಗಳವರು ನಾಳೆ ನನ್ನಲ್ಲಿ ಭಿಕ್ಷೆಗೆ ದಯ ಮಾಡಿ ನನ್ನನ್ನು ಮಾಡಬೇಕು ಸ್ವಾಮಿಗಳು ತಾವು ತೀರ್ಥಯಾತ್ರೆಯಲ್ಲಿರುವುದಾಗಿಯೂ ಯಾವ ಗ್ರಾಮದಲ್ಲೂ ಒಂದು ರಾತ್ರಿಗಿಂತ ಹೆಚ್ಚು ಹುಳಿಯ ಕೂಡದೆಂಬುದು ತಮ್ಮ ವ್ರತವೆಂಬುದಾಗಿಯೂ ತಿಳಿಸಿದರು ವಿಶ್ವೇಶ್ವರ ಶಾಸ್ತ್ರಿಗಳು ಆ ವ್ರತಕ್ಕೆ ಭಂಗತಾರದಂತೆ ತಾವು ಪ್ರಾರ್ಥ ಪ್ರಾರ್ಥಿಸಿದ್ದಾಗಿಯೂ ಮಧ್ಯಾಹ್ನ ಅನಂತರ ಪ್ರಯಾಣ ಬೆಳೆಸಬಹುದೆಂದು ವಿಜ್ಞಾಪಿಸಿದರು ಅದರಂತೆ ಸ್ವಾಮಿಗಳನ್ನು ನಡೆಸಿಕೊಟ್ಟರು ನಮ್ಮ ವಿದ್ವಜ್ ಜನರಿಗೆಲ್ಲ ಅದರಿಂದ ಬಹು ಆನಂದವಾಯಿತು ವಿದ್ವತ್ ಪ್ರೇಮ ಇನ್ನೊಂದು ದಿನ ಶಂಕರಪುರದ ದಕ್ಷಿಣ ಭಾಗದಿಂದ ನಾನು ಮಠದ ಬೀದಿಯಲ್ಲಿ ಬರುತ್ತಿದ್ದೆ ಶಂಕರ ಮಠದ ಮಂದಿನ ವರಾಂಡದಲ್ಲಿ ಒಂದು ಗೋಷ್ಠಿ ನೆರೆದಿತ್ತು ಬಿಡಿಗೆ ಸುಮಾರು ಹತ್ತು ಹನ್ನೊಂದು ಗಂಟೆ ವಿಶ್ವೇಶ್ವರ ಶಾಸ್ತ್ರಿಗಳು ಶಂಕರಶಾಸ್ತ್ರಿಗಳು ಅಲ್ಲಿದ್ದರು ಅದನ್ನು ಕಂಡು ನಾನು ಹೋದೆ ವಿಶ್ವೇಶ್ವರ ಶಾಸ್ತ್ರಿಗಳು ಹೇಳಿದರು ನೋಡಿತನ ಹುಟ್ಟು ಕುರುಡನಂತೆ ಸಂಸ್ಕೃತದಲ್ಲಿ ಮಹಾ ವಿದ್ವಾಂಸನಂತೆ ತೋರುತ್ತಾನೆ ಆತ ಇಂಡಿಯಾದೇಶದಲ್ಲೆಲ್ಲ ಪ್ರಯಾಣ ಮಾಡುತ್ತಿದ್ದಾನೆ ಉದ್ದೇಶವೇನೆಂದರೆ ಆರ್ಯ ಜನಕ್ಕೆ ಹಿಂದೂ ಎಂಬ ಹೆಸರು ಯುಕ್ತವಾದದ್ದಲ್ಲ ಅದನ್ನು ತೊಡೆದು ಹಾಕಿಸುವಂತೆ ಮಾಡಬೇಕೆಂದು ಈತನ ಪ್ರಯತ್ನ ಹಿಂದೂ ಎಂಬ ಪದವು ಹಿಂಸ್ ಧಾತುವಿನಿಂದ ಬಂದಿದೆ ನಮ್ಮ ಮೊದಲನೆಯ ಧರ್ಮ ಅಹಿಂಸೆ ಇಂಥ ಜನಾಂಗಕ್ಕೆ ಹಿಂಸ್ ಧಾತುವಿನಿಂದ ಉತ್ಪನ್ನವಾದ ಹಿಂದೂ ಎಂಬ ಹೆಸರನ್ನಿಡುವುದು ಅಯಥಾರ್ಥ ಆದದ್ದರಿಂದ ಅನ್ಯಾಯ ಇದು ಹುಣರು ಕ್ರಿಶ್ಚಿಯನ್ನರು ಮಾಡಿರುವ ಆಲೋಚನೆ ಅದ್ದರಿಂದ ನಾವೆಲ್ಲ ಪ್ರತಿಭಟಿಸಬೇಕಂತೆ ಶಾಸ್ತ್ರಿಗಳು ಕೊಟ್ಟ ಈ ವಿವರಣೆಯನ್ನು ಕೇಳಿ ನಾನು ನಾನು ಅಲ್ಲಿರಬೇಕೆನಿಸಿತು ಆ ಮಹನೀಯನ ಸಂಸ್ಕೃತ ವಾಗ್ಜರಿಯನ್ನು ಕೇಳಿದೆ ಆತನ ಮೈಮೇಲಿದ್ದದ್ದು ಕೊಳಕು ಜುಬ್ಬ ಆತ ಹುಟ್ಟಿದ್ದದ್ದು ಹರಕಲು ಬಟ್ಟೆ ಆ ಮಹಾನುಭಾವ ಇಂತ ಪಾಂಡಿತ್ಯವನ್ನು ಹೇಗೆ ಸಂಪಾದಿಸಿದ ಎಂಬುದೇ ನನ್ನ ಆಗಿನ ಅಚ್ಚರಿ ಆತನನ್ನು ಕರೆದುಕೊಂಡು ಹೋಗುದಕ್ಕೂ ಸಹಾಯಕ್ಕೂ ಒಬ್ಬ ಇದ್ದ ಆ ಸಿಂಬಿ ಸಿಬ್ಬಂದಿಯನ್ನು ಆತ ಹೇಗೆ ನಡೆಸುತ್ತಾನೆ ಅದರ ವಿಚಾರಕ್ಕೆ ಕುರಿಸುತ್ತಿಲ್ಲ ಆ ರಾತ್ರಿಯೇ ಬೇರೊಂದು ಸ್ಥಳಕ್ಕೆ ಹೊರಡಬೇಕೆಂದಿದ್ದರು ಅವರು ಆಗ ಸುಮಾರು ಹನ್ನೊಂದು ಗಂಟೆ ಇರಬಹುದು ವಿಶ್ವೇಶ್ವರ ಶಾಸ್ತ್ರಿಗಳು ಎದ್ದು ನಿಂತು ಕೈ ಆ ಮಹನೀಯರನ್ನನ್ನು ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದರು ಆತ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು ಮುಂದೆ ಎಲ್ಲಿ ಹೋದನೋ ಗೊತ್ತಾಗಲಿಲ್ಲ ಈ ಮೇಲಿನ ಸಂದರ್ಭಗಳು ವಿಶ್ವೇಶ್ವರ ಶಾಸ್ತ್ರಿಗಳು ಎಂಥವರೆಂಬುದನ್ನು ತೋರಿಸುತ್ತವೆ ಅವರು ಮಹಾವಿದ್ವಾಂಸರು ಎಂಬುದು ಯಥಾರ್ಥದಲ್ಲಿ ಅರ್ಧಾಂಶಕ್ಕಿಂತ ಕಡಿಮೆ ಅವರು ಉದಾರಿಗಳು ಸಹೃದಯರು ಮನುಷ್ಯ ಹಿತನಿಷ್ಠರು ಮತ್ತು ಪಾವಿತ್ರ್ಯ ಪಕ್ಷಪಾತಿಗಳೆಂದು ಹೇಳಿದರೆ ಯಥಾರ್ಥದ ಸಮೀಪಕ್ಕೆ ಹೋದಂತೆ ಆದೀತು ವಿಶ್ವೇಶ್ವರ ದಾಷ್ಟಿಕ ವಿರಲಿಲ್ಲ ಅರು ತುಂಬಾ ನಮ್ರರು ದಿವಾನ್ ವಿ ಮಾಧವರಾಯರು ಶಾಸ್ತ್ರಿಗಳನ್ನು ಕುರಿತು ಅವರಿಗೆ ಹೇಳಿದರಂತೆ ಅವರಿಗೆ ಯಾಚನೆ ಮಾಡಲು ಸಹಬಾರದು ಈ ಸಂಗತಿಯನ್ನು ವಿಪಿ ಮಾಧವರಾಯರನ್ನು ಕುರಿತ ಪ್ರಕರಣದಲ್ಲಿ ವಿವರಿಸಿದ್ದೇನೆ ಚೊಕ್ಕವಾದ ರಾಜಮಾರ್ಗ ನಾನು ಮಣಿಮಂಜರಿ ಬೇದಿನಿ ಎಂಬ ಗ್ರಂಥವನ್ನು ನೋಡಬೇಕೆಂದು ಆಶೆಪಟ್ಟುಕೊಂಡಿದ್ದೆ ಆದರೆ ಅದು ಅಂಗಡಿಯಲ್ಲೆಲ್ಲೂ ಯೂ ಸಿ ನನಗೆ ದೊರೆಯಲಿಲ್ಲ ಒಂದು ಸಾರಿ ವಿಶ್ವೇಶ್ವರ ಶಾಸ್ತ್ರಿಗಳವರ ಮನೆಗೆ ಅವರ ಶಡ್ಕಂದಿರಾದ ಮುತ್ತೂರು ವಿದ್ವಾನ್ ನರಹರಿ ಶಾಸ್ತ್ರಿಗಳು ದಯಮಾಡಿಸಿದ್ದರು ಅವರು ಶಿಡ್ಲಘಟ್ಟದ ಕಡೆಯವರು ಮತ್ತು ಶಿಡ್ಲಘಟ್ಟದಲ್ಲಿದ್ದ ನನ್ನ ಬಂಧುಗಳಿಗೆ ಬಡಕೆಯಾದ ಸ್ನೇಹಿತರು ಈ ಸಂಬಂಧಗಳಿಂದ ನರಹರಿ ಶಾಸ್ತ್ರಿಗಳವರಲ್ಲಿ ನನಗೆ ಬಳಕೆ ಹೆಚ್ಚಾಗಿತ್ತು ಅವರಲ್ಲಿ ನಾನು ನನ್ನ ಮನೋರತವನ್ನು ಹೇಳಿಕೊಂಡೆ ಅವರು ಆ ಗ್ರಂಥವನ್ನು ಸಂಪಾದಿಸಿಕೊಡುವುದಾಗಿ ಹೇಳಿದರು ಕೆಲವು ತಿಂಗಳು ಕಳೆದ ಮೇಲೆ ಮತ್ತೊಂದು ಸಾರಿ ಅವರು ಬಂದಾಗ ಅವರನ್ನು ಕೇಳಿದೆ ಪುಸ್ತಕ ಯಾವಾಗ ಬರುತ್ತದೆ ಎಂದು ಅವರು ತಂದು ಕೊಡುತ್ತೇನೆ ಎಂದು ಹೇಳುತ್ತಿದ್ದರು ಇದು ಮೂರು ನಾಲ್ಕು ಸಾರಿ ಆದ ಇನ್ನೊಂದು ಸಾರಿ ವಿಶ್ವೇಶ್ವರ ಶಾಸ್ತ್ರಿಗಳು ನಾನು ಕುಡಿತಿದ್ದೆವು ನರಹರಿ ಶಾಸ್ತ್ರಿಗಳವರ ಬಂತು ನಾನು ಆತುರ ಪಟ್ಟೆ ನರಹರಿ ಶಾಸ್ತ್ರಿಗಳವರನ್ನು ಪುಸ್ತಕ ಇಲ್ಲಿ ಎಂದು ಮತ್ತೆ ಕೇಳಿದೆ ಅವರು ಬರುತ್ತದೆ ತಡಿ ಎಂದರು ಬೇರೆ ವಿಷಯಗಳನ್ನು ಕುರಿತು ಮಾತನಾಡುತ್ತಿದ್ದು ಮುಕ್ಕಾಲು ಗಂಟೆ ಕಳೆದ ಬಳಿಕ ನರಹರಿ ಶಾಸ್ತ್ರಿಗಳು ಬೇರೆಲ್ಲೋ ಹೇಳಿ ಹೊರಟರು ವಿಶ್ವೇಶ್ವರ ಶಾಸ್ತ್ರಿಗಳು ಆಗ ನನ್ನನ್ನು ಕೇಳಿದರು ನಿಮಗೆ ಏನು ಪುಸ್ತಕ ಬೇಕು ಅವರನ್ನು ಕೇಳಿದರಲ್ಲ ನನಗೆ ಮಣಿಮಂದರಿ ಬೇದಿನಿ ನೋಡಬೇಕೆಂದು ಮನಸ್ಸಾಯಿತು ಅವರಲ್ಲಿ ಹೇಳಿದ್ದೆ ಹಾಗಂದರೆ ಏನೋ ಅದೇನು ಗ್ರಂಥ ಮಾದ್ವರಲ್ಲಿ ಮಣಿಮಂಜರಿ ಎಂಬ ಮತಗ್ರಂಥ ಒಂದುಂಟು ಅದರಲ್ಲಿ ಶಾಂಕರ ಮತಸ್ಥರ ಅವಹೇಳನವಿದೆ ಅದಕ್ಕೆ ಪ್ರತ್ಯುತ್ತರವಾಗಿ ಯಾರೋ ಅದ್ವೈತಿಗಳು ಮಣಿಮಂಜರಿ ಬೇದಿನಿಯನ್ನು ಬರೆದಿದ್ದಾರೆ ನಾವು ಅಂಥ ಕ್ಷುದ್ರ ಗ್ರಂಥಗಳನ್ನು ಓದಬಹುದೇ ನಮಗೇಕೆ ಅದು ನೀವು ಭಾಷೆಯ ಒಂದಷ್ಟು ನೋಡಿದ್ದೀರಲ್ಲ ನಾವು ಓದಬೇಕಾದದ್ದು ಭಾಷೆಗಳನ್ನು ಕ್ಷುದ್ರ ಗ್ರಂಥಗಳನ್ನು ನೋಡಬಹುದೇ ಒಂದು ವ್ಯಾಖ್ಯೆ ಇನ್ನೊಂದು ದಿನ ನನಗೆ ಕಾಮಂದಕ ನೀತಿ ಶಾಸ್ತ್ರ ಗ್ರಂಥದ ಹಸ್ತಲಿಖಿತ ಪ್ರತಿಯೊಂದು ಸಿಕ್ಕಿತು ಆ ಶಾಸ್ತ್ರಿಗಳವರಿಗೆ ಅರಿಕೆ ಮಾಡಿದೆ ಅವರಿಗೆ ತುಂಬ ವಾಯಿತು ಕೊಂಚ ಓದಿ ನೋಡೋಣ ಎಂದರು ನಾನು ಮೊದಲನೆಯ ಶ್ಲೋಕವನ್ನು ಓದಿದೆ ಹೀಗೆ ಯಸ್ಯ ಪ್ರಸಾದಾದುವನಂ ಶಾಶ್ವತೆ ಪತಿ ತಿಷ್ಟತಿ ದೇವಸ್ಸಯತಿ ಶ್ರೀಮಾನ್ ದಂಡದಾರೋ ಮಹಿಪತಿ ಈ ಪದ್ಯದ ಶೈಲಿಯಿಂದ ಶಾಸ್ತ್ರಿಗಳ ಉತ್ಸಾಹ ಕೆರಳಿತು ಎಂಥ ಪದ್ಯ ಎಂಥ ಗಂಭೀರ ಶೈಲಿ ಎಷ್ಟು ಸುಂದರವಾಗಿದೆ ಎಷ್ಟು ಸಾಧುವಾಗಿದೆ ಎಂದು ಮೊದಲಾಗಿ ಪ್ರಶಂಸೆ ಮಾಡಿ ದಂಡದಾರಹ ಎಂಬ ಪದದ ಮೇಲೆ ವಿಸ್ತಾರವಾಗಿ ಟೀಕೆ ಮಾಡಿದರು ಲೋಕದ ಬಹುಭಾಗದಷ್ಟು ತನ್ನದ್ದು ರಾಜನಿಗೆ ಮೊದಲನೆಯ ಕರ್ತವ್ಯ ದುಷ್ಟ ದುಷ್ಟರನ್ನು ನಿಗ್ರಹಿಸಿದ ಶಿಷ್ಟ ಪರಿಪಾಲನೆ ದುಷ್ಟನಿಗ್ರಹಕ್ಕೆ ಬೇಕಾದದ್ದು ದಂಡ ದಂಡವಿಲ್ಲದೆ ದುಷ್ಟರನ್ನು ಹತೊಟ್ಟಿಯಲ್ಲಿರಲಾಗುವುದಿಲ್ಲ ದುಷ್ಟರನ್ನು ತಡೆಯದಿದ್ದರೆ ರಾಜ್ಯವೇ ಇಲ್ಲ ಆದ್ದರಿಂದ ರಾಜ್ಯಕ್ಕೆ ಮೊದಲು ಬೇಕಾದ ಸಾಧನ ದಂಡ ಅದಾದ ಮೇಲೆ ನಿಕ್ಕದ್ದೆಲ್ಲ ದಯಾದ ಬೋ ಕಲ್ಪತೆ ಮೊದಲು ದುಷ್ಟರಿಗೆ ಭಯೋತ್ಪಾದನೆಯಾದರೆ ಆಮೇಲೆ ಸಜ್ಜನರಿಗೆ ಬದುಕು ಭೋಗ ಎಲ್ಲ ಆದ್ದರಿಂದ ನೀತಿಕಾರನು ಮೊದಲು ದಂಡವನ್ನು ಸ್ಮರಿಸುವುದು ಅತ್ಯಂತ ಸಾಧುಕ ಸಾಧುವಾಗಿದೆ ಶಾಸ್ತ್ರಿಗಳವರು ಈ ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಗಾಂಧಿಯವರು ಪ್ರಸಿದ್ಧರಾಗಿರಲಿಲ್ಲ ಗೀತಾದಿ ಶಾಸ್ತ್ರಿಗಳಲ್ಲಿರುವ ಅಹಿಂಸಾ ಎಂಬ ಅರಾಜಕ ಎಂದು ಅರ್ಥ ಮಾಡುವ ಜನ ಇನ್ನೂ ಇರಲಿಲ್ಲ ಅರಾಜಕದ ಪ್ರಚಾರಕರು ಲೋಕದಲ್ಲಿ ಮುಂದೆ ಹುಟ್ಟಿಯಾರೆಂಬ ಶಂಕೆ ಶಾಸ್ತ್ರಿಗಳ ಮನಸ್ಸಿಗೆ ಹೊಳೆದಿರಲಿಲ್ಲ ಈ ಹೊತ್ತಿನ ಪ್ರಪಂಚ ಸ್ವಸ್ತಿಗಳದಲ್ಲ